ಸಂಬೋಧನೆ ಒಂದಾನೊಂದು ಪುಟದ ವಿಷಯವನ್ನು ಬಾಯಿಯಿಂದ ನುಡಿದುಕೊಂಡು ಶತಪಥ ನಡೆಯುತ್ತಿದ್ದಾಗ ಗ್ರಂಥವಾಕ್ಯ ನೆನಪಿಗೆ ಬರಲಿಲ್ಲವೆನ್ನಿ ಆಗ ಶಾಸ್ತ್ರಿಗಳವರು ಬಲಗೈಯಿಂದ ತಮ್ಮ ಮೂಗನ್ನು ಹಿಡಿದುಕೊಂಡು ಎಡಕೆಣ್ಣೆಗಳ ಮೇಲೂ ಪಟೀರೆಂದು ಬಡಿದುಕೊಳ್ಳುವರು ಗ್ರಂಥವಾಕ್ಯವು ತಪ್ಪದೇ ಸರಾಗವಾಗಿ ಬಂದಾಗ ಶಾಸ್ತ್ರಿಗಳವರು ಎಲಾ ವಾಮನ ಏನು ವಿದ್ವಾಂಸನಾಗಬೇಕೆಯೋ ಎಂದು ತಮ್ಮನ್ನು ತಾವೇ ಪ್ರೋತ್ಸಾಹಿಕೊಳ್ಳುವರು ಹಾಗಲ್ಲದೆ ಹೋದಾಗ ಎಲಾ ಏನು ಮೂರ್ಖ ಹುಟ್ಟಿದೆಯೋ ಎಂದು ತಮ್ಮನ್ನು ತಾವೇ ದಂಡಿಸಿಕೊಳ್ಳುವರು ಹೇಗೆ ಮನುಷ್ಯನು ತನ್ನೊಳಗಿನ ಮೌಢ್ಯದಿಂದ ತಾನು ತಾನಲ್ಲದೆ ಬೇಲೆ ಬೇರೆ ಯಾರೋ ಎಂಬಂತೆ ನಡೆದುಕೊಳ್ಳುತ್ತಾನೆ ಎಂಬುದನ್ನು ನಿದರ್ಶನ ಪಡಿಸುವುದಕ್ಕಾಗಿ ವೇದಾಂತ ಪಾಠಕಾಲದಲ್ಲಿ ಹೇಳಿದ ಕಥೆ ಇದು ಸಾಂಪ್ರದಾಯಿಕ ಸಾಂಪ್ರದಾಯಿಕತೆ ಶಾಸಕಗಳವರು ಶಾಸ್ತ್ರಕರ್ಮ ಸದಾಚಾರಗಳ ವಿಷಯದಲ್ಲಿ ಶ್ರದ್ಧೆಯೇ ಮೂರ್ತಿ ಭವಿಸಿದಂತೆ ನಡೆದುಕೊಳ್ಳುತ್ತಿದ್ದರು ದಿನದಿನ ಮೂರುಹತ್ತು ಮನೆಯಲ್ಲಿ ಪೂಜೆ ಸೋಮವಾರ ಏಕಾದಶ ವಾರ ರುದ್ರಾಭಿಷೇಕ ಭಾನುವಾರ ಸೂರ್ಯ ನಮಸ್ಕಾರ ಯಾವ ಯಾವುದೋ ವ್ರತಗಳು ಹೀಗಾಗಿ ಅವರಿಗೆ ಬಹುಮತಿಗೆ ಒಪ್ಪತ್ತಿನ ಊಟ ಒಂದು ದಿನ ಪಾಠಕಾಲದಲ್ಲಿ ಭಾಷೆಯಾದ ವಿದ್ಯಾವತ್ ವಿಷಯಾನಿ ಶಾಸ್ತ್ರಿ ಎಂಬ ವಾಕ್ಯವನ್ನು ಕುರಿತು ಅರ್ಧ ಗಂಟೆಯ ಕಾಲ ಉಪನ್ಯಾಸ ಮಾಡಿದರು ಆ ಸಮಯದಲ್ಲಿ ಆತ್ಮವಸ್ತು ಪರಮಶುದ್ಧವಾದದ್ದು ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವಭಾವವಾದದ್ದು ನ ಶಾಸ್ತ್ರ ನ ಶಾಸ್ತ್ರಂ ಇತ್ಯಾದಿ ವಾಕ್ಯಗಳನ್ನು ಉದಾಹರಿಸಿ ಪರತತ್ವದ ಸ್ವರೂಪವನ್ನು ಹೇಳಿ ಕೇಳಿದವರಿಗೆ ಪುಲಕಾಂಕನವನ್ನುಂಟು ಮಾಡಿದರು ಮರನೆಯ ದಿನ ನಾನು ಯಥಾಪ್ರಕಾರ ಪಾಠಕ್ಕಾಗಿ ಹೋದಾಗ ಅವರ ಮನೆಯವರು ಶಾಸ್ತ್ರಿಗಳು ನಿನ್ನೆ ರಾತ್ರಿಯೇ ಊರಿಗೆ ಯಜ್ಞಕ್ಕೋಸ್ಕರ ದಯ ಮಾಡಿಸಿದರು ಬರಲು ಎರಡು ಮೂರು ದಿನ ಆದಿತ್ತು ಎಂದು ಹೇಳಿದರು ನಾನು ಶಾಸಿಗಳವರನ್ನು ಮತ್ತೆ ಕಂಡಾಗ ಈ ವಿಚಾರವನ್ನು ಎತ್ತಿದೆ ಅವರು ನಗುಮುಖದಿಂದ ಹೇಳಿದರು ಹೌದು ಹೌದು ಆ ಹೊತ್ತು ಅಲ್ಲ ನಾನಿಗಳಿಗೆ ಸಂಬಂಧಪಟ್ಟದ್ದು ಅದು ಸದಾಶಿವ ಬ್ರಹ್ಮೇಂದ್ರರಂಥವರಿಗೆ ಅನ್ವಯಿಸತಕ್ಕದ್ದು ನಾವು ಇನ್ನೂ ಕರ್ಮ ಇದ್ದೇವಲ್ಲ ಪುಣ್ಯ ಕರ್ಮದಿಂದ ಮನಸ್ಸು ಪರಿಪಕ್ವವಾದ ಮೇಲೆ ಬರುವ ಸ್ಥಿತಿ ಅದು ಈಗ ಕರ್ಮ ಮಾಡೋಣ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 ಹೀಗೆ ಸಮಾಧಾನ ಹೇಳಿದರು ಈ ಕಾಲದವರದು ಮತ್ತೊಂದು ಶಂಕ ಉಂಟಲ್ಲ ಪ್ರಾಣಿ ಹಿಂಸೆ ಆಗ್ತದೆ ಇತ್ಯಾದಿಯಾಗಿ ಅದು ಅಸಂಗಾತ ಭಾವನಾ ಪಶುವಿಗೆ ಸ್ವರ್ಗಾದಿಲೋಕಾಪ್ತವಾಗ್ತದೆ ಅದಕ್ಕೆ ಹಿರಣ್ಯ ಶೃಂಗ ಬರುತ್ತದೆ ಹಿಂಸೆಗೆ ಬದಲಾಗಿ ಉಪಕಾರವೇ ಆಗ್ತದೆ ಅದು ಅವರ ನಂಬಿಕೆ ನಂಬಿಕೆ ಎಂಬುದು ಪರಮಪೂಜೆ ವಸ್ತು ಅನೇಕರು ಸಂದೇಹ ಪೆಟ್ಟಿದ್ದನ್ನು ಶಾಸ್ತ್ರಗಳ ದೃಢವಾಗಿ ನಂಬಿ ಆ ದಾಡ್ಗೆವನ್ನು ತ್ರೀರ್ಣ ಶುದ್ದಿಯಿಂದ ನಡೆದ ನಡೆದರಲ್ಲ ಅದರ ವಿಷಯದಲ್ಲಿ ನನ್ನ ಗೌರವ ಅದಕ್ಕೆ ಮನ್ನಣೆ ಒಂದು ಪ್ರಕರಣ ಒಂದು ದಿನ ಮಧ್ಯಾಹ್ನ ಸುಮಾರು ಮೂರು ಗಂಟೆ ನಾನು ಪಾಠಕ್ಕಾಗಿ ಶಂಕರಮಠದ ದಕ್ಷಿಣ ಪಾರ್ಶ್ವದಲ್ಲಿರುವ ಸತ್ರದ ಬಳಿ ಪದ್ಧತಿಯಂತೆ ನಿಂತಿದ್ದೆ ಅಂದು ಮೈಸೂರು ವಿದ್ಯಾ ಇಲಾಖೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಬಿ ದಾಸಪ್ಪನವರು ಮಾರ್ಗವಶಾತ್ ಹೋಗುತ್ತಿದ್ದವರು ನನ್ನನ್ನು ಕಂಡು ಹತ್ತಿರ ಬಂದರು ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಹಾವಿದ್ವಾಂಸರು ನನ್ನ ಬಾಲ್ಯದಿಂದ ನನ್ನನ್ನು ಬಲವರು ಅವರು ಮಹಾರಾಜ ಕಾಲೇಜ್ ಹಾಸ್ಟೆಲಿನ ವಾರ್ಡನ್ ಅಧಿಕಾರಿಯಾಗಿದ್ದಾಗ ನಾನು ಆ ಹಾಸ್ಟೆಲ್ನಲ್ಲಿದ್ದೆ ಅಷ್ಟೇ ಅಲ್ಲದೆ ನನ್ನ ತಂದೆಯ ಅಪೇಕ್ಷೆಯ ಮೇರೆಗೆ ನನಗೆ ಮೈಸೂರಿನಲ್ಲಿ ಗಾಡಿಯನ್ನಿನಂತೆ ಇದ್ದವರು ದಾಸಪನವರು ಅವರ ಮನೆಗೆ ನಾನು ವಾರ ಹೋಗುತ್ತಿದೆ. ಅಂದಿನಿಂದ ಅವರಿಗೆ ನನ್ನಲ್ಲಿ ತುಂಬಾ ವಿಶ್ವಾಸ ನನ್ನಿಂದ ಶೇಕ್ಸ್ಪಿಯರ್ ಗಿಬ್ಬನ್ ಮೊದಲಾದ ಉದ್ ಗ್ರಂಥಗಳನ್ನು ಓದಿಸುತ್ತಿದ್ದರು ಈ ಹಳೆಯ ವಾಸದಿಂದ ಅವರು ನನ್ನನ್ನು ಕೇಳಿದರು ಇದೇನೋ ಇಲ್ಲಿದ್ದೀ ನಾನು ಪಾಠಕ್ಕಾಗಿ ಎಂದು ವಿಷಯವನ್ನು ಕೊಂಚ ಹೇಳಿದೆ ದಾಸಪ್ಪನವರು ಸಂತೋಷ ನಾನು ಶಸ್ತ್ರಗಳನ್ನು ನೋಡಬೇಕೆಂದು ಕೊಳ್ಳುತ್ತಿದ್ದೆ ಈಗ ಒಳ್ಳೆಯ ಸಮಯವೇ ಆಯಿತು ಎಂದು ನಿಂತರು ಒಂದೆರಡು ನಿಮಿಷಗಳೊಳಗಾಗಿ ಶಸ್ತ್ರಗಳು ಅಲ್ಲಿಗೆ ಚಿತ್ರಿಸಿದರು ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ದಾಸಪ್ಪನವರು ಹೇಳಿದರು ಒಂದು ಪದದ ಅರ್ಥವನ್ನು ತಮ್ಮಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆಂದು ಕುತೂಹಲವಿತ್ತು ಏನದು ಅಪ್ಪಣೆ ಮಾಡೋಣವಾಗಲಿ ಸುಮೃಡೀಕಾ ಸರಸ್ವತಿ ಎಂದು ಬರುತ್ತದಲ್ಲ ವೇದದಲ್ಲಿ ಸುಮ್ರೂಢಿಕಾ ಎಂದರೆ ಏನೋ ಅಭಿಪ್ರಾಯ ಆಫೀಸಿಗೆ ಹೊರಟ ಹಾಂಗದೆ ಯಜಮಾನರು ಹೀಗೆ ಶಾಸ್ತ್ರಿಗಳು ವಿಷಯಾಂತರಕ್ಕೆ ತಿರುಗಿದರು ನಾನು ಹೇಳಿದ್ದು ಏನು ನಡೆದುಕೊಂಡೇ ಹೋಗ್ತಿರೋಣ ಗ್ಯದೆಲ್ಲ ಈ ಬಿಸಿಲಾಗೆ ಏನೋ ಹೊರಟೆ ಹಾಗೆ ಯೋಚನೆ ಮಾಡುತ್ತಾ ಸುಮ್ರು ಆಫೀಸಿಗೆ ಹೊತ್ತಾಗ್ತದಲ್ಲ ಹೊತ್ತು ಸ್ವಲ್ಪ ಸರಿ ಮಾಡಿಕೊಳ್ಳುತ್ತೇನೆ ಸುಮ್ರು ಇಷ್ಟು ಶಾಸ್ತ್ರಿಗಳ ಸಹನೇ ಮುಗಿದಿತ್ತು ಅವರು ದಾಸಪ್ಪನವರ ಕಡೆ ತಿರುಗಿ ಕೈಬೆಟ್ಟಿನಿಂದ ಅವರ ಕಾಲಕಡೆ ಕಡೆ ತೋರಿಸಿ ಹೇಳಿದರು ಕಾಲಾಗೆ ಅದು ಇರುವ ಕಾಲಕ್ಕೆ ಬಾಯಾಗೆ ವೇದಾಕ್ಷರ ಬರತಕ್ಕದಲ್ಲ ಜಸಪ್ಪನವರು ಇಂಗ್ಲೆಂಡಿನವರು ಜರ್ಮನಿಯವರು ವೇದವನ್ನು ನೋಡಿ ನಮಗೆ ಭಾಷಾಂತರ ಮಾಡಿಕೊಟ್ಟಿದಾರಲ್ಲ ಅದು ಇರಬಹುದು ತಾವೆಲ್ಲ ಬೈಬಲ್ ಮೊದಲಾದ ಅವರ ಗ್ರಂಥಗಳನ್ನು ನೋಡೋ ನಕ್ಕಾಗ್ತದಲ್ಲ ವಾಕ್ಯ ಅರ್ಥವಾಗಬಹುದು ಪೂಜ್ಯ ಬುದ್ಧಿ ಉಂಟು ಆ ಬಿಳಿ ನಮ್ಮ ವೇದ ವಾಕ್ಯದ ಅರ್ಥವಾಗಬಹುದು ಅಥವಾ ಅರ್ಥವಾಯಿತೆ ಎಂಬ ಭ್ರಾಂತಿ ಇರಬಹುದು ಪೂಜ್ಯ ಬುದ್ಧಿ ಉಂಟು ಆ ಆಚಾರ ಪರಿಪಾಲನೆ ಶಾಸ್ತ್ರಿಗಳವರು ಕೊಂಚ ಬೆಳೆಸಿದರು ಹೀಗೆ ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳಿರೋಣಾಗ್ಯದೆ ನಾವು ತಾವು ತಮ್ಮಂಥವರೊಡನೆ ಅಹ್ ನೋಡಲಿಕ್ಕೆ ಕಚೇರಿಗೆ ಬಂದರೆ ಅದಕ್ಕೆ ಒಂದು ಉಡುಪಿನ ಮರ್ಯಾದಿ ಎಲ್ಲಿ ಕೊಡಬೇಕು ಎಲ್ಲಿ ನಿಲ್ಲಬೇಕು ಎಂಬ ಮರ್ಯಾದೆಗಳುಂಟು ಅರಮನೆಗೆ ಹೋಗುವಾಗ ತಲೆಗೆ ಹೇಗೆ ಸುತ್ತಬೇಕು ಎಂಥ ದೋತ್ರ ಉಡಬೇಕು ಇತ್ಯಾದಿ ಮರ್ಯಾದೆಗಳುಂಟು ಲೌಕಿಕ ವಿಷಯಗಳಲ್ಲೇ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 ಸರ್ವದ ಪರತತ್ವ ಚಿಂತನೆಯಲ್ಲಿ ಮಗ್ನರಾಗಿರುತ್ತಿದ್ದರು ಅವರು ಪದೇ ಪದೇ ಶೃಂಗೇರಿಗೆ ಹೋಗುತ್ತಿದ್ದ ಕಾರಣದಿಂದಲೂ ಗುರುಗಳ ಕಟಾಕ್ಷಕ್ಕೆ ಪಾತ್ರರಾಗಿದ ಕಾರಣದಿಂದಲೂ ಶಾಸ್ತ್ರ ಪ್ರಸಂಗಗಳಲ್ಲಿ ಕುತೂಹಲ ಉಳ್ಳವರಾಗಿದ್ದ ಕಾರಣದಿಂದಲೂ ಅವರಲ್ಲಿ ವಿರೂಪಾಕ್ಷ ಶಾಸಿಗಳವರಿಗೂ ಸ್ನೇಹವಿತ್ತು ಆ ನಡೆದದ್ದು ಮೇಲಿನ ಮಾತುಕತೆ ಶಸ್ತಿಗಳವರ ದರ್ಶನಕ್ಕಾಗಿ ಬಹುಮಂದಿ ಬರುತ್ತಿದ್ದರು ಹಾಗೆ ಬಂದವರು ಶಾಸಿಗಳವರಿಗೆ ಶಾಸ್ತ್ರಾಂಗ ಪ್ರಣಾಮ ಮಾಡುತ್ತಿದ್ದರು ಆಗ ಶಸ್ತಿಗಳವರು ಆಶೀರ್ವಾದ ಮಾಡುತ್ತಿದ್ದುದು ಹೀಗೆ ಭಗವತಿ ವಾಸುದೇವಿ ಅವಿಚ್ಛಿನ್ನ ಭಕ್ತಿರಸ್ತು